بسم الله الرحمن الرحيم পরম দয়াময় করুণাময় আদা আল্লাহনামাদিন তাসি মিম তাসি মিম ইলকা আয়াতুল কিতাবি মুদীব ইউ সুফষ্ট গ্রন্থদ সূক্তകളାగివే লা আল্লাহ জাবি আন নফসা আ লা ইয়াকুনু মুনীল ಸಂದೇಶವಾಹಕರೇ ಇವರು ಸತ್ಯವಿಶ್ವಾಸವನ್ನು ಸ್ವೀಕರಿಸುವುದಿಲ್ಲವೆಂಬ ವ್ಯಥೆಯಿಂದ ಪ್ರಾಯಶಃ ನೀವು ನಿಮ್ಮ ಜೀವವನ್ನೇ ಸೊರಗಿಸಿಕೊಳ್ಳುವಿರಿ ನಾವಿಚ್ಚಿಸಿದರೆ ಇವರ ಕೊರಳುಗಳನ್ನು ಬಾಗಿಸಿ ಬಿಡುವಂತಹ ನಿದರ್ಶನವನ್ನು ಆಕಾಶದಿಂದ ಇಳಿಸಬಲ್ಲೆವು ಒಂದು ಇವರ ಬಳಿಗೆ ರೆಹಮಾನನ ಕಡೆಯಿಂದ ಬರುವ ಪ್ರತಿಯೊಂದು ಹೊಸ ಉಪದೇಶದಿಂದ ಇವರು ವಿಮುಖರಾಗುತ್ತಾರೆ ಈಗ ಇವರು ಸುಳ್ಳಾಗಿಸಿಬಿಟ್ಟಿರುವುದರಿಂದ ಯಾವುದನ್ನಿವರು ಪರಿಹಾಸ್ಯ ಮಾಡುತ್ತಿರುವ ಅದರ ವಾಸ್ತವಿಕತೆಯು ಇವರಿಗೆ ಸದ್ಯವೇ ನಾನಾ ರೂಪಗಳಲ್ಲಿ ತಿಳಿದು ಬರಲಿದೆ ನಾವು ಎಷ್ಟೊಂದು ಅಧಿಕ ಪ್ರಮಾಣದಲ್ಲಿ ಎಲ್ಲ ಅತ್ಯುತ್ತಮ ಸಸ್ಯಗಳನ್ನು ಸೃಷ್ಟಿಸಿದ್ದೇವೆ ಎಂಬುದನ್ನು ಇವರು ಭೂಮಿಯಲ್ಲಿ ಎಂದಾದರೂ ಕಂಡಿಲ್ಲವೇ ಕೌ ನಿಶ್ಚಯವಾಗಿಯೂ ಇದರಲ್ಲೊಂದು ನಿದರ್ಶನವಿದೆ ಆದರೆ ಇವರಲ್ಲಿ ಹೆಚ್ಚಿನವರು ವಿಶ್ವಾಸವಿರಿಸುವವರಲ್ಲೂನು ವಾಸ್ತವದಲ್ಲಿ ನಿಮ್ಮ ಪ್ರಭು ಪ್ರಬಲನು ಕರುಣಾನಿಧಿಯೂ ಆಗಿರುವನು ನಿನ್ನ ಪ್ರಭು ಮೂಸಾರನ್ನು ಕೂಗಿ ಅಕ್ರಮಿ ಜನಾಂಗದ ಕಡೆಗೆ ಹೋಗು ಸಿನ ಜನಾಂಗದ ಕಡೆಗೆ ಅವರು ಭಯಪಡುವುದಿಲ್ಲವೇ ಎಂದು ಹೇಳಿದ ವೃತ್ತಾಂತವನ್ನು ಇವರಿಗೆ ತಿಳಿಸಿರಿ ಆಗ ಅವರು ನನ್ನ ಪ್ರಭು ಅವರು ನನ್ನನ್ನು ಸುಳ್ಳಾಗಿಸಿ ಬಿಡುವರೆಂಬ ಭಯ ನನಗ್ಗಿದೆ ನನ್ನ ಹೃದಯ ಮುದುಡುತ್ತಿದೆ ನನ್ನ ನಾಲಿಗೆ ಚಲಿಸುವುದಿಲ್ಲ ನೀನು ಹಾರೂನರ ಬಳಿಗೆ ಸಂದೇಶವಾಹಕತ್ವವನ್ನು ಕಳುಹಿಸುಸುರೂ ಅವರ ಬಳಿ ನನ್ನ ಮೇಲೆ ಒಂದು ಅಪರಾಧದ ಆರೋಪವೂ ಇದೆ ಆದುದರಿಂದ ಅವರು ನನ್ನನ್ನು ವಧಿಸಿ ಬಿಡುವರೆಂದು ನಾನು ಹೆದರುತ್ತೇನೆ ಎಂದು ಭಿನ್ನವಿಸಿದರು ಆಗ ಅಲ್ಲಾಹನು ಖಂಡಿತ ಇಲ್ಲ ನೀವಿಬ್ಬರೂ ನಮ್ಮ ನಿದರ್ಶನಗಳನ್ನು ತೆಗೆದುಕೊಂಡು ಹೋಗಿರಿ ನಾವು ನಿಮ್ಮೊಂದಿಗಿದ್ದು ಎಲ್ಲವನ್ನೂ ಆಲಿಸುತ್ತಿರುವೆವು ಅವು ನನ್ನ ಬಳಿಗೆ ಹೋಗಿರಿ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 ನೀನು ನಿನ್ನ ಜೀವಮಾನದ ಅನೇಕ ವರ್ಷಗಳನ್ನು ನಮ್ಮಲ್ಲಿ ಕಳೆದಿರುವೆ. ಚಿನ ಅನಂತರ ನೀನು ಏನು ಮಾಡಿದೆಯೋ ಅದನ್ನು ಮಾಡಿದೆ ನೀನು ಮಹಾ ಕೃತಜ್ಞನಾಗಿರುವೆ ಎಂದನು? ಆಗ ಮೂಸಾ ನಾನು ಆಗ ಆ ಕೃತ್ಯವನ್ನು ಗೊತ್ತಿಲ್ಲದೆ ಮಾಡಿಬಿಟ್ಟಿದ್ದೆಂಜಾಲಿ ಅನಂತರ ನಾನು ನಿಮಗೆ ಹೆದರಿ ಓಡಿ ಆ ಬಳಿಕ ನನ್ನ ಪ್ರಭು ನನಗೆ ನಿರ್ದೇಶನವನ್ನು ದಯಪಾಲಿಸಿದನು ಮತ್ತು ನನ್ನನ್ನು ಸಂದೇಶವಾಹಕರಲ್ಲಿ ಸೇರಿಸಿಕೊಂಡನು ಇನ್ನು ನೀನು ನನ್ನ ಮೇಲೆ ಉಪಕಾರ ಭಾರವನ್ನಿರಿಸುತ್ತಿರುವ ವಿಷಯ ಅದರ ವಾಸ್ತವಿಕತೆ ಏನೆಂದರೆ ನೀನು ಬನ್ನಿ ಇಸ್ರಾ ಈಲರನ್ನು ಗುಲಾಮರನ್ನಾಗಿ ಮಾಡಿಕೊಂಡಿದ್ದೆ ಎಂದು ಉತ್ತರಿಸಿದರು ಆಗಿ ಅವನನ್ನು ಈ ಸರ್ವ ಪ್ರಭು ಎಂದರೇನು ಎಂದು ಕೇಳಿದನು ಆಗ ಮೂಸ ಭೂಮಿ ಆಕಾಶಗಳ ಪ್ರಭು ಮತ್ತು ಭೂಮಿ ಆಕಾಶಗಳ ನಡುವೆ ಇರುವ ಸಕಲ ವಸ್ತುಗಳ ಪ್ರಭು ನೀವು ದೃಢ ವಿಶ್ವಾಸ ವಿಧಿಸುವವರಾಗಿದ್ದರೆ ಎಂದು ಹೇಳಿದರು ಮನ್ಶೌನೂರ್ ಅವನನ್ನು ತನ್ನ ಸುತ್ತಮುತ್ತಲಿದ್ದ ಜನರೊಡನೆ ಕೇಳಿದಿರಾ ಎಂದನು قَالَ رَبُّكُمْ وَرَبُّ آبَائِكُمُ الْأَوْوَلِينَ آقا موسى نِمَّا پْرَبُوُّ جَتِسِ هُوْجِرُ وَنِمَّا پُورْوِكَرَ پْرَبُوُّ يَنْدَرُ قَالَ إِنَّ رَسُولَكُمُ الَّذِي أُرْسِلَ إِلَيْكُمْ لَّمَجْنُونَ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 ನೀವು ಒಂದಿಷ್ಟು ಬುದ್ಧಿಯುಳ್ಳವರಾಗಿದ್ದರೆ ಎಂದರು ಆಗಿಅನನು ನೀನು ನನ್ನ ಹೊರತು ಇತರ ಯಾರನ್ನಾದರೂ ಆರಾಧ್ಯನಾಗಿ ಒಪ್ಪಿಕೊಂಡರೆ ನಿನ್ನನ್ನು ಸೆರೆಮನೆಗಳಲ್ಲಿ ಕೊಳೆಯುತ್ತಿರುವವರೊಂದಿಗೆ ಸೇರಿಸಿ ಬಿಡುವೆನು ಎಂದು ಹೇಳಿದನುಗಿ ಆಗ ಮೂಸಾರು ನಾನು ನಿನ್ನ ಮುಂದೆ ಒಂದು ಸುಸ್ಪಷ್ಟ ವಸ್ತುವನ್ನು ತಂದರು ಎಂದು ಕೇಳಿದರು ಆಗಿಅನನು ಸರಿ ನೀನು ಸತ್ಯವಾದಿಯಾಗಿದ್ದರೆ ಅದನ್ನು ಮುಂದೆತ್ತ ಎಂದನು ಅವನ ಬಾಯಿಯಿಂದ ಈ ಮಾತು ಹೊರಬಿದ್ದೊಡನೆ ಮೂಸ ತಮ್ಮ ಲಾಠಿಯನ್ನು ಎಸೆದರು ಮತ್ತು ಅದು ಹಠಾತ್ತನೆ ಒಂದು ಪ್ರತ್ಯಕ್ಷ ಹೆಬ್ಬವಾಗಿತ್ತು ಧರ್ಮ ಅವರು ತಮ್ಮ ಹಸ್ತವನ್ನು ಬಗಲಿನಿಂದ ಹೊರಕ್ಕೆಳೆದರು ಮತ್ತು ಅದು ಪ್ರೇಕ್ಷಕರ ಮುಂದೆ ಪ್ರಜ್ವಲಿಸುತ್ತಿತ್ತು ಅವನನ್ನು ತನ್ನ ಸುತ್ತಮುತ್ತಲಿದ್ದ ಸರದಾರರೊಡನೆ ಈತನು ಖಂಡಿತವಾಗಿಯೂ ಒಬ್ಬ ನುರಿತ ಜಾದುಗಾರು ಐಸಿಕ್ರೀತೂ ತನ್ನ ಜಾದುವಿನ ಬಲದಿಂದ ನಿಮ್ಮನ್ನು ನಿಮ್ಮ ದೇಶದಿಂದ ಹೊರಕಟ್ಟ ಬಯಸುತ್ತಾನೆ ಈಗ ನಿಮ್ಮದೇನು ಅಪ್ಪಣೆ ಎಂದನು ಆರೋ ಅವಿ ಶ್ರೀ ಆಗ ಅವರು ಇವನನ್ನು ಇವನ ಸಹೋದರನನ್ನು ತಡೆದಿರಿಸಿಕೊಳ್ಳಿ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 ಜಾದುಗಾರರು ವಿಜಯಿಗಳಾದರೆ ನಾವು ಅವರ ಧರ್ಮದಲ್ಲೇ ಒಲಿಯಬಹುದು ಎನ್ನಲಾಯಿತು ಕಲೂ ನಿ ಜಾದುಗಾರರು ರಂಗಕ್ಕಿಳಿದು ಬಂದಾಗ ಅವರು ಅವನೊಡನೆ ನಾವು ವಿಜಯಿಗಳಾದರೆ ನಮಗೆ ಬಹುಮಾನ ಸಿಗಬಹುದಲ್ಲವೇ ಎಂದು ಕೇಳಿದರು ಕಾಲನ ಅದಕ್ಕೆ ಅವನು ಹೌದು ಆಗಂತೂ ನೀವು ಆಪ್ತರಲ್ಲಿ ಸೇರಿಬಿಡುವಿರಿ ಎಂದನು ಆಲನ ಮೂಸೂನಾ ಆಗ ಮೂಸ నీవు యెసేయ్ వేకాడుదను యెసేయిరియందరు తల్ కౌష్బాలం వారిని మరియు వారిని వారు ఉజ్జేతి కరువున ఇన్నా లన గారదున్ అవర్ తక్షణ తమ హగ్గలను లాటిగలను యెతరు మత్తు ఫిర్ అవన్న ప్రతాపదిన నవే విజయలగవేవు ఎందు ఉద్గరిసిదరు తల్ కౌ ముసా అర్సా ఫైదా హేతల్ ఖస్మా యాఖికున్ సర్వయ ముసా తమ లాటియన్న యెతదాగా ಹಠಾತ್ನೇ ಅದು ಅವರ ಮಿತ್ಯ ಚಮತ್ಕಾರಗಳನ್ನು ನುಂಗುತ್ತಾ ಸಾಗುತ್ತಿತ್ತು ಆಗ ಎಲ್ಲ ಜಾದುಗಾರರು ತಾವಾಗಿಯೇ ಕಾಷ್ಟಾಂಗವೆರಗಿಬಿಟ್ಟರು ಮತ್ತು ಹೀಗೆ ಹೇಳಿದರು ನಾವು ನಂಬಿದೆವು ಸರ್ವ ಲೋಕಗಳ ಪಾಲಕ ಪ್ರಭುವನ್ನು موسى مات هارون ربوان قال ا لمن كن له قبل ان اعدن لكم انه لكذبتم الذي علمت اشرف لتعلمون لا تصطعن ايديهن وارجلهم من خلاص ولا اقلبنكم اجمعين عقلون ನಾನು ನಿಮಗೆ ಅನುಮತಿ ಕೊಡುವುದಕ್ಕೆ ಮುಂಚೆ ನೀವು ಮೂಸಾನ ಮಾತನ್ನು ನಂಬಿದಿರಾ ಖಂಡಿತವಾಗಿಯೂ ಇವನು ನಿಮಗೆ ಜಾದುಗಾರಿಕೆಯನ್ನು ಕಲಿಸಿದ ನಿಮ್ಮ ಹಿರಿಯನಾಗಿದ್ದಾನೆ ಸರಿ ನಿಮಗೆ ಈಗಲೇ ತಿಳಿಯಲಿದೆ ನಾನು ನಿಮ್ಮ ಕೈಕಾಲುಗಳನ್ನು ವಿರುದ್ಧ ದಿಕ್ಕುಗಳಿಂದ ಕಡಿಸುವೆನು ಮತ್ತು ನಿಮ್ಮೆಲ್ಲರನ್ನು ಸಿಲುಬೆಗೇರಿಸಿ ಬಿಡುವೆನು ಎಂದನು قالوا لا ضئير إنا إلى ربنا منقلبون أدك أورو هيجة أتري سيدارو فرواق الله نعو نمّا پربوبنا سنجي ديجة تلوكي بڑوهو إنا نطمع أن يغفر لنا ربنا خطايانا أن كنا أولا الول ನಮ್ಮ ಪ್ರಭು ಪಾಪಗಳನ್ನು ಕ್ಷಮಿಸಿ ಬಿಡುವೆನೆಂದು ನಮಗೆ ನಿರೀಕ್ಷೆಯಿದೆ ಏಕೆಂದರೆ ನಾವು ಎಲ್ಲರಿಗಿಂತಲೂ ಮೊದಲು ಸತ್ಯವಿಶ್ವಾಸ ಸ್ವೀಕರಿಸಿದವರಾಗಿದ್ದೇವೆ ನನ್ನ ದಾಸರನ್ನು ಕರೆದುಕೊಂಡು ರಾತ್ರೋರಾತ್ರಿ ಹೊರಟು ಹೋಗಿರಿ ನಿಮ್ಮನ್ನು ಬೆನ್ನಟ್ಟಲಾಗುವುದು ಎಂದು ನಾವು ಮೂಸಾರಿಗೆ ದಿವ್ಯ ಬೋಧನೆ ಕಳುಹಿಸಿದೆವುದಿ ಆಗಿ ಅವನನ್ನು ಸೇನೆಗಳನ್ನು ಸಜ್ಜುಗೊಳಿಸಲಿಕ್ಕಾಗಿ ರಾಜ ಘೋಷಕರನ್ನು ನಗರಗಳಿಗೆ ಹೀಗೆ ಹೇಳಿ ಕಳುಹಿಸಿದನು ಇಲ್ಲ ಇಲೂ ಇವರು ಕೇವಲ ಬೆರಳನಿಕೆಯಲ್ಲಿದ್ದಾರೆ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 ು ಚಪ್ಪ ನಾವು ಮೂಸಾರಿಗೆ ದಿವ್ಯವಾಣಿ ಮೂಲಕ ನಿಮ್ಮ ಲಾಠಿಯನ್ನು ಸಮುದ್ರಕ್ಕೆ ಹೊಡೆಯಿರಿ ಎಂದು ಅಪ್ಪಣೆ ಕೊಟ್ಟೆವು ಹಠಾತ್ನೇ ಸಮುದ್ರ ಸೀಳಾಯಿತು ಮತ್ತು ಅದರ ಪ್ರತಿಯೊಂದು ಭಾಗವು ಒಂದು ಮಹಾಪರ್ವತದಂತಾಗಿ ಬಿಟ್ಟಿತು ಲಕ್ಷ ನಾವು ಅಲ್ಲೇ ಇನ್ನೊಂದು ಸಮೂಹವನ್ನು ಸಮೀಪಕ್ಕೆ ತಂದೆವು ಜೈನೂ ಸವ ನಮೂ ಅಜ್ಮೀ ಮೂಸಾ ಮತ್ತು ಅವರ ಜೊತೆಗಿದ್ದವರೆಲ್ಲರನ್ನೂ ನಾವು ರಕ್ಷಿಸಿದೆವು ಮತ್ತು ಇತರರನ್ನು ಮುಳುಗಿಸಿಬಿಟ್ಟೆವು ನಿಶ್ಚಯವಾಗಿಯೂ ಈ ಘಟನೆಯಲ್ಲೊಂದು ನಿದರ್ಶನವಿದೆ ಆದರೆ ಇವರಲ್ಲಿ ಹೆಚ್ಚಿನವರು ನಂಬುವವರಲ್ಲವಾಗಿಯೂ ನಿಮ್ಮ ಪ್ರಭು ಮಹಾಪ್ರಬಲನ್ನು ಕರುಣಾನಿಧಿಯೂ ಆಗಿರುತ್ತಾನೆಹಿ ಇವರಿಗೆ ಇಬ್ರಾಹಿಮರ ವೃತ್ತಾಂತವನ್ನು ತಿಳಿಸಿರಿ ಅವರು ತಮ್ಮ ತಂದೆ ಮತ್ತು ಜನಾಂಗದೊಡನೆ ನೀವು ಇದೆಂತಹ ವಸ್ತುಗಳನ್ನು ಪೂಜಿಸುತ್ತಿರುವಿರಿ ಎಂದು ಕೇಳಿದಾಗ ಆಲೂನೂ ಅವರು ಇವು ಕೆಲವು ವಿಗ್ರಹಗಳು ನಾವು ಇವುಗಳನ್ನು ಪೂಜಿಸುತ್ತೇವೆ ಮತ್ತು ಇವುಗಳ ಸೇವೆಯಲ್ಲೇ ನಿರತರಾಗಿರುತ್ತೇವೆ ಎಂದರು ಆಗ ಇವರು ಕೇಳಿದರು ನೀವು ಇವುಗಳನ್ನು ಕರೆದು ಪ್ರಾರ್ಥಿಸಿದಾಗ ಇವು ಕೇಳುತ್ತವೆಯೇ ಅಥವಾ ಇವು ನಿಮಗೇನಾದರೂ ಲಾಭವನ್ನಾಗಲಿ ಹಾನಿಯನ್ನಾಗಲಿ ಉಂಟು ಮಾಡುತ್ತವೆಯೇ ಬಲ್ವೂ ಅದಕ್ಕೆ ಅವರು ಇಲ್ಲ ಆದರೆ ನಮ್ಮ ಪೂರ್ವಿಕರು ಹೀಗೆಯೇ ಮಾಡುತ್ತಿರುವುದನ್ನು ನಾವು ಕಂಡಿದ್ದೇವೆ ಎಂದರು ಆಗ ಇಬ್ರಾಹಿಂ ಕೇಳಿದರು ನೀವು ಮತ್ತು ನಿಮ್ಮ ಪೂರ್ವಿಕರು ಪೂಜಿಸುತ್ತಾ ಬಂದಿರುವ ವಸ್ತುಗಳನ್ನು ನೀವೆಂದಾದರೂ ಕಣ್ತರೆದು ನೋಡಿದ್ದುಂಟೆ ಇವೆಲ್ಲವೂ ನನ್ನ ಶತ್ರುಗಳು ಸರ್ವ ಲೋಕಗಳ ಪಾಲಕ ಪ್ರಭುವಿನೊಬ್ಬನ ಹೊರತು ಅವನು ನನ್ನನ್ನು ಸೃಷ್ಟಿಸಿದನು ಮತ್ತು ಅವನೇ ನನಗೆ ಮಾರ್ಗದರ್ಶನ ನೀಡುತ್ತಾನೆ ವಲ್ಲದೀಯ ಮುನಿ ವಯಸ್ತ್ರೀ ಅವನು ನನಗೆ ಉಣಿಸುತ್ತಾನೆ ಮತ್ತು ಕುಡಿಸುತ್ತಾನೆ ವಯಸ್ಸೀ ನಾನು ಕಾಯಿಲೆ ಬಿದ್ದಾಗ ಅವನೇ ನನ್ನನ್ನು ಗುಣಪಡಿಸುತ್ತಾನೆ ವಲ್ಲದೀ ತು ಅವನೇ ನನಗೆ ಮರಣ ಕೊಡುವನು ಮತ್ತು ಪುನಃ ಜೀವಂತಗೊಳಿಸುವನು ವಲ್ಲುನವಯ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 ಮತ್ತು ನನ್ನನ್ನು ಸಜ್ಜನರೊಂದಿಗೆ ಸೇರಿಸು ವಜಾಲೀರಿ ಮುಂದಿನ ಪೀಳಿಗೆಗಳಲ್ಲಿ ನನಗೆ ಸತ್ಕೀರ್ತಿಯನ್ನು ದಯಪಾಲಿಸು ವಜಾಲ್ ಚಿನ್ನಾಯಿ ಮತ್ತು ಸಂಪದ್ಭರಿತವಾದ ಸ್ವರ್ಗದ ಉತ್ತರಾಧಿಕಾರಿಗಳಲ್ಲಿ ನನ್ನನ್ನು ಸೇರಿಸು ಕಾನ ವಾವು ನನ್ನ ತಂದೆಗೆ ಕ್ಷಮೆ ನೀಡು ನಿಜಕ್ಕೂ ಅವರು ಪಥಭೃಷ್ಟರಲ್ಲಾಗಿದ್ದಾರೆ ಎಲ್ಲರೂ ಜೀವಂತಗೊಳಿಸಿ ಎಬ್ಬಿಸಲ್ಪಡುವ ಆ ದಿನ ನನ್ನನ್ನು ಅವಮಾನಿಸದಿರು ಯೌನೂನೂ ಅಂದು ಸೊತ್ತಾಗಲಿ ಸಂತತಿಗಳಾಗಲಿ ಸ್ವಲ್ಪವೂ ಫಲಕಾರಿಯಾಗಲಾರವು ಇಲ್ಲ ನನ್ನ ಸಂವಾದವೇಸಲಿ ನಿಷ್ಕಲಂಕ ಹೃದಯದೊಂದಿಗೆ ಅಲ್ಲಾಹನ ಸನ್ನಿಧಿಯಲ್ಲಿ ಹಾಜರಾಗುವವನ ಹೊರತು واوسئلت الجنه للمستقيم عند สวรรกวน ಧರ್ಮನಿಷ್ಠರ ಬಳಿಗೆ ತರಲಾಗುವುದು. وورضد الجحيم للغاوي ಮತ್ತು ನರಕವು ಪತಭ್ರಷ್ಟರ ಮುಂದೆ ತೆರೆಯಲ್ಪಡುವದು. لا لهم اينما كنتم تعذبون من دون الله هل يوم ظهوركم او ينتصرون. ಯೂ ಅಲ್ಲಾಹನನ್ನು ಬಿಟ್ಟು ಪೂಜಿಸುತ್ತಿದ್ದവരಲ್ಲ ಈಗ ಎಲ್ಲಿದ್ದಾರೆ ಅವರು ನಿಮಗೇನಾದರೂ ಸಹಾಯ ಮಾಡುತ್ತಿದ್ದಾರೆಯೇ ಅಥವಾ ತಮ್ಮ ರಕ್ಷಣೆಯನ್ನಾದರೂ ಮಾಡಿಕೊಳ್ಳಬಲ್ಲರೇ ಎಂದು ಅವರೊಡನೆ ಕೇಳಲಾಗುವುದು ತರುವಾಯ ಆರಾಧ್ಯ ಪಥಭೃಷ್ಟ ಜನರು ಈ ಬಿಳಿಸೇನೆಯು ಎಲ್ಲರೂ ಅದರೊಳಗೆ ಒಂದರ ಮೇಲೊಂದರಂತೆ ತಲ್ಲಲ್ಪಡುವರು ಅಲ್ಲಿ ಇವರೆಲ್ಲರೂ ಪರಸ್ಪರ ಜಗಳಾಡುವರು ಮತ್ತು ಈ ಪಸಭ್ರಷ್ಟ ಜನರು ತಮ್ಮ ಆರಾಧ್ಯರೊಡನೆ ಹೀಗೆ ಹೇಳುವರು ಅಲ್ಲಾಹ ನಾಣಿ ನಾವು ನಿಮಗೆ ಸರ್ವ ಲೋಕಗಳ ಪಾಲಕ ಪ್ರಭುವಿಗೆ ಸಮಾನವಾದ ಸ್ಥಾನ ನೀಡುತ್ತಿರುವಾಗ ಪ್ರತ್ಯಕ್ಷ ಪಥಭ್ರಷ್ಟತೆಗೊಳಗಾಗಿದ್ದೆವು نموانو ايه پتبرسطة تک گوری پڑی سدابرو اپرادگلے آگیددارو فما لنا من شافعین ایگه نمگ ياوسی پارسدارنو إلا ولا صديق حميم آفتت سنهیتنو إلا فلو أننا لنا كرسا تنکون من المؤمنين ايو ನಮಗೆ ಭೂಲೋಕಕ್ಕೆ ಮರಳುವ ಒಂದು ಅವಕಾಶ ಸಿಕ್ಕಿಬಿಟ್ಟಿದ್ದರೆ ನಾವು ಸತ್ಯವಿಶ್ವಾಸಿಗಳಾಗುತ್ತಿದ್ದೆವು ನಿಶ್ಚಯವಾಗಿಯೂ ಇದರಲ್ಲೊಂದು ದೊಡ್ಡ ನಿದರ್ಶನವಿದೆ ಆದರೆ ಇವರಲ್ಲಿ ಹೆಚ್ಚಿನವರು ವಿಶ್ವಾಸ ಬಿಡುವವರಲ್ಲ ಒಬ್ಬ ನಿಜಕ್ಕೂ ನಿಮ್ಮ ಪ್ರಭು ಮಹಾಪ್ರಬಲನು ಕರುಣಾನಿಧಿಯೂ ಆಗಿರುತ್ತಾನೆ ಓಂ ನೂಹರ ಜನಾಂಗವು ಸಂದೇಶವಾಹಕರನ್ನು ಸುಳ್ಳಾಗಿಸಿತು ಓಂ ಅವರ ಸಹೋದರ ನೂಹರು ಅವರೊಡನೆ ಹೇಳಿದ ಸಂದರ್ಭವನ್ನು ಸ್ಮರಿಸಿರಿ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 ವಿಶ್ವಾಸ ಸ್ವೀಕರಿಸಿದವರನ್ನು ಧಿಕ್ಕರಿಸುವುದು ನನ್ನ ಕೆಲಸವಲ್ಲ ನಾನೊಬ್ಬ ಸುಸ್ಪಷ್ಟ ಎಚ್ಚರಿಕೆ ಕೊಡುವವನು ಮಾತ್ರ ಆಗ ಅವರು ನೂಹ್ ನೀನು ಇದನ್ನು ತರಿಯದಿದ್ದರೆ ಖಂಡಿತವಾಗಿಯೂ ನೀನು ಕಲ್ಲೆಸದು ಕೊಲ್ಲುವವರಲ್ಲಾಗುವೆ ಎಂದರು ನೂಹರು ಪ್ರಾರ್ಥಿಸಿದರು ನನ್ನ ಪ್ರಭು ನನ್ನ ಜನಾಂಗವು ನನ್ನನ್ನು ಸುಳ್ಳಾಗಿಸಿ ಬಿಟ್ಟಿತು ಸೈವ ದೈನ ಸೀವನಿ ಇನ್ನು ನನ್ನ ಮತ್ತು ಅವರ ನಡುವೆ ನಿರ್ಣಾಯಕ ತೀರ್ಮಾನ ಮಾಡಿಬಿಡು ನನ್ನನ್ನು ನನ್ನೊಂದಿಗಿರುವ ಸತ್ಯವಿಶ್ವಾಸಿಗಳನ್ನು ರಕ್ಷಿಸು ಸೈನವನ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 ವಾಸ್ತವದಲ್ಲಿ ನಿಮ್ಮ ಪ್ರಭು ಮಹಾಪ್ರಬಲನು ಕರುಣಾನಿಧಿಯೂ ಆಗಿರುತ್ತಾನೆ ಸರೀಮ್ ಆದ ಜನಾಂಗವು ರಸೂಲರನ್ನು ಸುಳ್ಳಾಗಿಸಿತು ಇಬ್ಲಂ ಅವರ ಸಹೋದರ ಹೂಡರು ಅವರೊಡನೆ ಹೇಳಿದ್ದ ಸಂದರ್ಭವನ್ನು ಸ್ಮರಿಸಿರಿ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 ವೃಥ ಒಂದು ಸ್ಮಾರಕ ಕಟ್ಟಡವನ್ನು ಕಟ್ಟುತ್ತೀರಿ ಮತ್ತು ನಿಮಗೆ ಸದಾ ಇಲ್ಲೇ ಉಳಿಯಲಿಕ್ಕಿದೆಯೋ ಎಂಬಂತೆ ದೊಡ್ಡ ದೊಡ್ಡ ಸೌಧಗಳನ್ನು ನಿರ್ಮಿಸುತ್ತೀರಿ ಮತ್ತು ಯಾರ ಮೇಲಾದರೂ ಕೈ ಹಾಕುವಾಗ ಮದ ನೀವು ಅಲ್ಲಾಹನನ್ನು ಭಯಪಡಿರಿ ಮತ್ತು ನನ್ನನ್ನು ಅನುಸರಿಸಿರಿ ನೀವು ತಿಳಿದಿರುವ ವಸ್ತುಗಳನ್ನೆಲ್ಲ ನಿಮಗೆ ಕೊಟ್ಟಿರುವಂತನನ್ನು ಭಯಪಡಿರಿ ಅನದ್ದೂವಿ ಅನ್ನೂ ನವ್ಯೂ ಅವನು ನಿಮಗೆ ಪ್ರಾಣಿಗಳನ್ನು ಕೊಟ್ಟನು ಸಂತತಿ ಕೊಟ್ಟನು ತೋಟಗಳನ್ನು ಚಿಲುಮೆಗಳನ್ನು ಕೊಟ್ಟನು ಇ ನನಗೆ ನಿಮ್ಮ ವಿಷಯದಲ್ಲಿ ಒಂದು ಮಹಾದಿನದ ಯಾತನೆಯ ಭಯವಿದೆ ಆಲು ಸವಾಂ ಚಲ್ವೀ ಆಗ ಅವರು ನೀನು ಉಪದೇಶ ಮಾಡಿದರೂ ಮಾಡದಿದ್ದರೂ ನಮ್ಮ ಮಟ್ಟಿಗೆ ಎಲ್ಲ ಒಂದೇ ಇಲ್ಲದ ಇಲ್ಲ ಫುಲು ಈ ವಿಷಯಗಳೆಲ್ಲ ಹಿಂದಿನಿಂದಲೂ ಹೀಗೆಯೇ ನಡೆಯುತ್ತಾ ಬಂದಿದೆ ನಾವು ಯಾತನೆಗೊಳಪಡುವವರಲ್ಲೂ ಇನ್ನೀದಿಗಳ ಹೀಗೆ ಅವರು ಹೂದರನ್ನು ಸುಳ್ಳಾಗಿಸಿದರು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 ಆದರೆ ಇವರಲ್ಲಿ ಹೆಚ್ಚಿನವರು ನಂಬುವುದಿಲ್ಲ ವಾಸ್ತವದಲ್ಲಿ ನಿಮ್ಮ ಪ್ರಭು ಮಹಾಪ್ರಬಲನು ಕರುಣಾನಿಧಿಯೂ ಆಗಿರುತ್ತಾನೆ ಸಮೂದ ಜನಾಂಗವು ರಸೂಲರನ್ನು ಸುಳ್ಳಾಗಿಸಿತು ಅವರ ಸಹೋದರ ಸಾಲಿಹರು ಅವರೊಡನೆ ಹೇಳಿದ ಸಂದರ್ಭವನ್ನು ಸ್ಮರಿಸಿರಿ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 ನನ್ನ ಪ್ರತಿಫಲವು ಸರ್ವ ಲೋಕಗಳ ಪಾಲಕ ಪ್ರಭುವಾದ ಅಲ್ಲಾಹನ ಬಳಿ ಇದೆ ಅಕುತ್ವೀ ಮೀನ್ ನೀವು ಇಲ್ಲಿರುವ ಸಕಲ ವಸ್ತುಗಳ ಮಧ್ಯೆ ಹೀಗೆಯೇ ನಿಶ್ಚಿಂತರಾಗಿ ಉಳಿದುಕೊಂಡಿರಲು ನಿಮ್ಮನ್ನು ಬಿಟ್ಟು ಬಿಡಲಾಗುವುದೇ ಈ ಜನ ಈ ಉದ್ಯಾನಗಳಲ್ಲೂ ಕಾಲುವೆಗಳಲ್ಲೂ ಈ ಹೊಲಗಳಲ್ಲೂ ರಸಭರಿತ ಗೊಂಚಲುಗಳಿರುವ ಖರ್ಜೂರದ ತೋಟಗಳಲ್ಲೂ ಉಳಿದುಕೊಂಡಿರಲು ಬಿಡಲಾಗುವುದೇ ಸರಿ ನೀವು ಹೆಗ್ಗಳಿಕೆಗಾಗಿ ಪರ್ವತಗಳನ್ನು ಕೊರೆದು ಅವುಗಳೊಳಗೆ ಕಟ್ಟಡಗಳನ್ನು ನಿರ್ಮಿಸುತ್ತೀರಿ ಅಲ್ಲಾಹನನ್ನು ಭಯಪಡಿರಿ ಮತ್ತು ನನ್ನನ್ನು ಅನುಸರಿಸಿರಿ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 ನೀನು ನಮ್ಮಂತೆಯೇ ಇರುವ ಒಬ್ಬ ಮನುಷ್ಯನಲ್ಲದೆ ಇನ್ನೇನು ನೀನು ಸತ್ಯವಂತನಾಗಿದ್ದರೆ ಏನಾದರೊಂದು ನಿದರ್ಶನವನ್ನು ತಾಹಿಹೀನಿ ಆಗ ಸ್ವಾಲಿಹರು ಹೇಳಿದರು ಇದೊಂದು ಒಂಟೆ ಒಂದು ದಿನ ನೀರು ಕುಡಿಯುವ ಹಕ್ಕು ಇದಕ್ಕೆ ಇನ್ನೊಂದು ದಿನ ನೀರು ಪಡೆಯುವ ಹಕ್ಕು ನಿಮಗೆ ಒಳಸನಸ್ಸು ಆಗಿಸು ಸುಧ ಕುಮಾರೀ ಇದನ್ನು ಎಷ್ಟು ಮಾತ್ರಕ್ಕೂ ಕೆಣಕಬೇಡಿರಿ ಅನ್ಯತಾ ಒಂದು ಮಹಾದಿನದ ಯಾತನೆ ನಿಮ್ಮ ಮೇಲೆ ಎರಗುವುದು ಆದರೆ ಅವರು ಅದರ ಮೊಣಕಾಲುಗಳನ್ನು ಕಡಿದು ಬಿಟ್ಟರು ಮತ್ತು ಕೊನೆಗೆ ಪಶ್ಚಾತ್ತಾಪ ಪಟ್ಟರು ಯಾತನೆಯು ಅವರ ಮೇಲೆ ಎರಗಿಯೇ ಬಿಟ್ಟಿತು ನಿಶ್ಚಯವಾಗಿಯೂ ಇದರಲ್ಲೊಂದು ನಿದರ್ಶನವಿದೆ ಆದರೆ ಇವರಲ್ಲಿ ಹೆಚ್ಚಿನವರು ನಂಬುವವರಲ್ಲ ಮತ್ತು ವಾಸ್ತವದಲ್ಲಿ ನಿಮ್ಮ ಪ್ರಭು ಮಹಾಪ್ರಬಲನು ಕರುಣಾನಿಧಿಯೂ ಆಗಿರುತ್ತಾನೆ ಲೂತರ ಜನಾಂಗವು ಪ್ರಸೂಲರನ್ನು ಸುಳ್ಳಾಗಿಸಿತು ಅವರ ಸಹೋದರ ಲೂತರು ಅವರೊಡನೆ ಹೇಳಿದ ಸಂದರ್ಭವನ್ನು ಸ್ಮರಿಸಿರಿ ನೀವು ಭಯಪಡುವುದಿಲ್ಲವೇ ಸೂನು ನಾನು ನಿಮ್ಮ ಪಾಲಿಗೆ ಓರ್ವ ಪ್ರಾಮಾಣಿಕ ಸಂದೇಶವಾಹಕನಾಗಿರುತ್ತೇನೆ ಆದುದರಿಂದ ನೀವು ಅಲ್ಲಾಹನನ್ನು ಭಯಪಡಿರಿ ಮತ್ತು ನನ್ನನ್ನು ಅನುಸರಿಸಿರಿಯ ಇಲ್ಲ ಈ ಕಾರ್ಯಕ್ಕಾಗಿ ನಾನು ನಿಮ್ಮಿಂದ ಯಾವ ಪ್ರತಿಫಲವನ್ನೂ ಅಪೇಕ್ಷಿಸುವುದಿಲ್ಲ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 ವಾಸ್ತವದಲ್ಲಿ ನೀವು ಹದ ಮೀರಿದ ಜನಾಂಗವಾಗಿದ್ದೀರಿ ಆಗ ಅವರು ಲೂತ್ ನೀನು ಈ ಮಾತುಗಳನ್ನು ತರೆಯದಿದ್ದರೆ ನಮ್ಮ ನಾಡಿನಿಂದ ಹೊರಕ್ಕೆ ಅಟ್ಟಲ್ಪಟ್ಟವರ ಸಾಲಿಗೆ ನೀನು ಸೇರುವೆ ಎಂದರು ಆಗ ಅವರು ಹೇಳಿದರು ನಿಮ್ಮ ದುಷ್ಕೃತ್ಯಗಳಿಗಾಗಿ ಮರಗುವವರಲಿ ನಾನು ಸೇರಿದ್ದೇನೆ ಪ್ರಭು ನನ್ನನ್ನು ನನ್ನ ಕುಟುಂಬವನ್ನು ಇವರು ಮಾಡುತ್ತಿರುವ ದುರಾಚಾರಗಳಿಂದ ರಕ್ಷಿಸು ಅಜುಮಿ ಕೊನೆಗೆ ಹಿಂದೆ ಉಳಿದವರಲ್ಲಾಗಿದ್ದ ಓರ್ವ ವೃದ್ಧೆಯ ಹೊರತು ಇಲ್ಲ ಅವರನ್ನು ಅವರ ಎಲ್ಲ ಕುಟುಂಬದವರನ್ನು ನಾವು ರಕ್ಷಿಸಿದೆವು ಅನಂತರ ಉಳಿದವರನ್ನೆಲ್ಲ ನಾಶಗೊಳಿಸಿಬಿಟ್ಟೆವು ರಿ ಮತ್ತು ಅವರ ಮೇಲೆ ಒಂದು ಮಳೆಯನ್ನು ಸುರಿಸಿದೆವು ಎಚ್ಚರಿಕೆ ಕೊಡಲ್ಪಟ್ಟಿದ್ದವರ ಮೇಲೆ ಇಳಿದಂತಹ ಅತ್ಯಂತ ಕೆಟ್ಟ ಮಳೆ ಇನ್ನ ಸೀದರಿ ಚಲರಾಯ ನಿಶ್ಚಯವಾಗಿಯೂ ಇದರಲ್ಲೊಂದು ನಿದರ್ಶನವಿದೆ ಆದರೆ ಇವರಲ್ಲಿ ಹೆಚ್ಚಿನವರು ನಂಬುವವರಲ್ಲುವ ಮತ್ತು ವಾಸ್ತವದಲ್ಲಿ ನಿಮ್ಮ ಪ್ರಭು ಮಹಾಪ್ರಬಲನು ಕರುಣಾನಿಧಿಯೂ ಆಗಿರುತ್ತಾನೆ ಐಕದವರು ರಸೂಲರನ್ನು ಸುಳ್ಳಾಗಿಸಿದರು ಅವರೊಡನೆ ಹೇಳಿದ ಸಂದರ್ಭವನ್ನು ಸ್ಮರಿಸಿರಿ ನೀವು ಭಯಪಡುವುದಿಲ್ಲವೇ ಸತ್ತ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 ನನ್ನ ಪ್ರತಿಫಲವು ಸರ್ವ ಲೋಕಗಳ ಪಾಲಕ ಪ್ರಭುವಿನ ಬಳಿ ಇದೆ ಅಲತೆ ಪಾತ್ರೆಯನ್ನು ಸರಿಯಾಗಿ ತುಂಬಿರಿ ಮತ್ತು ಯಾರಿಗೂ ಕಡಿಮೆ ಕೊಡಬೇಡಿರಿ ಮುಕ್ತ ಸರಿಯಾದ ತಕ್ಕಡಿಯಲ್ಲಿ ತೂಗಿರಿ ಒಲಚ ಮುಕ್ತಿ ಜನರಿಗೆ ಅವರ ವಸ್ತುಗಳನ್ನು ಕಡಿತಗೊಳಿಸಿ ಕೊಡಬೇಡಿರಿ ಮತ್ತು ಭೂಮಿಯಲ್ಲಿ ಗೊಂದಲವನ್ನು ಹರಡುತ್ತಿರಬೇಡಿರಿ ನಿಮ್ಮನ್ನು ಗತ ಪೀಳಿಗೆಗಳನ್ನು ಸೃಷ್ಟಿಸಿದಾತನನ್ನು ಭಯಪಡಿರಿ ಹಾಲು ಆಗ ಅವರು ಹೇಳಿದರು ನೀನೊಬ್ಬ ಮಾಟ ಬಾಧಿತನಾಗಿರುವೆ را الا دشر مثلنا وانك لن الكاذب مت مين നമ്മハгие ഇരുവോവ માનവന്നല്ലതെ വേറെനോ അല്ല നവന്തു നിന്നന്ന ബടിയ ചൊല്ലുകാരൻ എന്ന് ഭാവിsubseteq അസ്ഫ അലൈനാ ഫതൻ മിന അസ്സമאי ഇൻ കുൻതും സമിനസ് صادഖീൻ ನೀನು ಸತ್ಯವಾದಿಯಾಗಿದ್ದರೆ ನಮ್ಮ ಮೇಲೆ ಆಕಾಶದ ಒಂದು ತುಂಡನ್ನು ಬೀಳಿಸಿಬಿಡು ಆಗ ಶ್ವೈಬರು ನೀವು ಮಾಡುತ್ತಿರುವುದನ್ನೆಲ್ಲಾ ನನ್ನ ಪ್ರಭು ತಿಳಿದಿರುವನು ಎಂದರು ಅವರು ಶ್ವೈಬರನ್ನು ಸುಳ್ಳಾಗಿಸಿಬಿಟ್ಟರು ಕೊನೆಗೆ ಕ್ಷತ್ರಿಯ ದಿನದ ಯಾತನೆ ಅವರ ಮೇಲೆ ಎರಗಿಬಿಟ್ಟಿತ್ತು ಅದೊಂದು ಅತಿ ಭಯಾನಕ ದಿನದ ಯಾತನೆಯಾಗಿತ್ತು ನಿಶ್ಚಯವಾಗಿಯೂ ಇದರಲ್ಲೊಂದು ನಿದರ್ಶನವಿದೆ ಆದರೆ ಇವರಲ್ಲಿ ಹೆಚ್ಚಿನವರು ನಂಬುವವರಲ್ಲುವಲ್ಲ ಮತ್ತು ವಾಸ್ತವದಲ್ಲಿ ನಿಮ್ಮ ಪ್ರಭು ಮಹಾಪ್ರಬಲನು ಕರುಣಾನಿಧಿಯೂ ಆಗಿರುತ್ತಾನೆ ಇದು ಸರ್ವ ಲೋಕಗಳ ಪಾಲಕ ಪ್ರಭುವಿನಿಂದ ಅವತೀರ್ಣಗೊಂಡಿದೆ ನೀವು ದೇವವತಿಯಿಂದ ದೇವ ಸೃಷ್ಟಿಗಳಿಗೆ ಎಚ್ಚರಿಕೆ ನೀಡುವವರಲ್ಲಿ ಸೇರಲಿಕ್ಕಾಗಿ ಪ್ರಾಮಾಣಿಕ ಆತ್ಮವು ಇದರ ಜೊತೆ ನಿಮ್ಮ ಹೃದಯಕ್ಕೆ ಇಳಿದಿದೆ ಇದು ಸುಸ್ಪಷ್ಟ ಅರಬಿ ಭಾಷೆಯಲ್ಲಿದೆ ಮತ್ತು ಗತ ಜನಾಂಗಗಳ ಗ್ರಂಥಗಳಲ್ಲೂ ಇದು ಇದೆ ಅವಲಮ್ಯ ಇದನ್ನು ಬನಿ ಇಸ್ರಾಯಿಲರ ಈಲರ ವಿದ್ವಾಂಸರು ತಿಳಿದಿರುವುದು ಮಕ್ಕಾವಾಸಿಗಳಿಗೆ ಒಂದು ನಿದರ್ಶನವಲ್ಲವೇ ಆದರೆ ಇವರ ಹಠ ಮಾಡಿತನವು ಯಾವ ಮಟ್ಟಕ್ಕೇರಿದೆ ಎಂದರೆ ನಾವು ಇದನ್ನು ಓರುವ ಅರಬೇತರನ ಮೇಲೆ ಅವತೀರ್ಣಗೊಳಿಸಿ ಬಿಡುತ್ತಿದ್ದರೆ ಹಾಗೂ ಅವನು ಇದನ್ನು ಶುದ್ಧ ಅರಬ್ಬಿ ಭಾಷೆಯ ಈ ವಾಣಿಯನ್ನು ಓದಿ ಹೇಳುತ್ತಿದ್ದರೆ ಆಗಲೂ ಇವರು ನಂಬುತ್ತಿರಲಿಲ್ಲ ಹಾಗೆಯೇ ನಾವು ಈ ಬೋಧನೆಗಳನ್ನು ಅಪರಾಧಿಗಳ ಹೃದಯಗಳಿಂದ ಹಾಯಿಸಿದ್ದೇವೆ ಲೀ ಲೀ ವೇದನಾತ್ಮಕ ಯಾತನೆಯನ್ನು ಕಂಡುಕೊಳ್ಳುವವರೆಗೂ أولاً يدرعاً لديك فيشفان صفيري صلى الله عليه وسلم فَيَأْتِيَهُمْ بَغْتَتَوْ وَهُمْ لَا يَشْعَرُونَ حدو أولاً يكا عريف اللدن ته أولاً ميلة بندرگوا گا فَيَقُولُ هَلْ نَحْنُ بُنْ ضَرُونَ أولاً ನಮಗೀಗ ಏನಾದರೂ ಕಾಲಾವಕಾಶ ಸಿಗಬಹುದೇ ಎಂದು ಕೇಳುವರು ಹಾಗಾದರೆ ಇವರು ನಮ್ಮ ಯಾಚನೆಗಾಗಿ ತವಕಪಡುತ್ತಿರುವರೆ ಅಸ ಇವರಿಗೆ ನಾವು ವರ್ಷಗಟ್ಟಲೆ ಸುಖ ಭೋಗಗಳಲ್ಲಿರಲು ಕಾಲಾವಕಾಶ ಕೊಟ್ಟರು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 ನಾವು ಎಂದು ಯಾವ ನಾಡನ್ನು ಅದಕ್ಕೆ ಎಚ್ಚರಿಕೆ ಕೊಡುವ ಉದ್ಬೋಧಕರಿಲ್ಲದೆ ನಾಶಗೊಳಿಸಲಿಲ್ಲ ಮತ್ತು ನಾವು ಅಕ್ರಮಿಗಳಾಗಿರಲಿಲ್ಲ ಈ ಸುಸ್ಪಷ್ಟ ಗ್ರಂಥವನ್ನು ಶೈತಾನರು ತಂದಿಳಿಸಲಿಲ್ಲ ಈ ಕಾರ್ಯ ಅವರಿಗೆ ಶೋಭಿಸುವುದೂ ಇಲ್ಲ ಮತ್ತು ಅವರಿಗೆ ಇದರ ಸಾಮರ್ಥ್ಯವೂ ಇಲ್ಲೂ ಅವರಂತೂ ಇದನ್ನು ಆಲಿಸುವುದರಿಂದಲೂ ದೂರವಿರಿಸಲ್ಪಟ್ಟಿರುತ್ತಾರೆ ಆದುದರಿಂದ ಸಂದೇಶವಾಹಕರೇ ಅಲ್ಲಾಹನೊಂದಿಗೆ ಇತರ ಯಾವ ಆರಾಧ್ಯನನ್ನು ಪ್ರಾರ್ಥಿಸಬೇಡಿರಿ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 ಅವನು ನಿಮ್ಮನ್ನು ನೋಡುತ್ತಿರುತ್ತಾನೆ ವಸ ಫಲ್ಲು ಬಸಿಸಿದ ಮತ್ತು ಸಾಷ್ಟಾಂಗ ಬೆರಗುವವರ ಮಧ್ಯೆ ನಿಮ್ಮ ಚಲನ ವಲನಗಳ ಮೇಲೆ ಕಣ್ಣಿಟ್ಟಿರುತ್ತಾನೆ ಇನ್ನೂ ವಸಿಯೋ ನಿಶ್ಚಯವಾಗಿಯೂ ಅವನು ಸರ್ವಶ್ರುತನು ಸರ್ವಜ್ಞನು ಆಗಿರುತ್ತಾನೆ ಹಲ್ಲು ನದ್ದಿರು ಕುಮಾರನುಷ್ಯ ಜನರೇ ಶೈತಾನರು ಯಾರ ಮೇಲೆ ಇಳಿಯುತ್ತಾರೆಂದು ನಾನು ನಿಮಗೆ ಹೇಳಲೇ ಅವರು ಪ್ರತಿಯೊಬ್ಬ ಸುಳ್ಳುಗಾರ ಪಾಪಿಯ ಮೇಲೆ ಇಳಿಯುತ್ತಾರೆ ವದಂತಿಗಳನ್ನು ಕಿವಿಗೆ ತುಂಬುತ್ತಾರೆ ಮತ್ತು ಅವರಲ್ಲಿ ಹೆಚ್ಚಿನವರು ಸುಳ್ಳುಗಾರರಾಗಿರುತ್ತಾರೆ ಅಶ್ವುಲ್ವಾ ಇನ್ನು ಕವಿಗಳು ಅವರ ಹಿಂದೆ ದಾರಿಗಟ್ಟವರು ನಡೆಯುತ್ತಿರುತ್ತಾರೆ ಅಲಂಕುಲ್ಲಿ ಅವರು ಪ್ರತಿಯೊಂದು ಕಣಿವೆಯಲ್ಲಿ ಅಲೆದಾಡುವುದನ್ನು ನೀವು ಕಾಣುತ್ತಿಲ್ಲವೇ ನಲಸೂನ್ ಮತ್ತು ಅವರು ತಾವು ಮಾಡದಿದ್ದುದನ್ನು ಆಡುತ್ತಾರೆ ಇಲ್ಲ ದೀನ ಅದ್ವಾ ಹಸಿಯ وذكر الله كثيرا وانتصر من بعدنا ظلم وسيعلم الذين ظلموا اي منقلب ينقلبون सत्यविश्वासವನ್ನು <تصفيق> શીખರಿಸಿ સતકર્મಗಳನ್ನು ಮಾಡುತ್ತા અલ્લાહ અનને અત્યધિકવાગી સ્મરિસતા તમમેલે અક્રમવા다가 માત્ર અસ્તે પ્રતિકાર તેડિસובવરૂ ઇદેક ફરતાગીદાર ಅಕ್ರಮವಿಸಗುವವರಿಗೆ, ಅವರ ಯಾವ ಪರಿಣಾಮಕ್ಕೆ ಒಳಗಾಗಲಿದ್ದಾರೆಂದು ಸದ್ಯದಲ್ಲೇ ತಿಳಿದು ಬರುವುದು